ಮೂರು ನಾಲ್ಕನೇ ಪದ್ಯಗಳಲ್ಲಿ ಬ್ರಹ್ಮ ಮತ್ತು ವಾಯುದೇವರ ಸ್ತೋತ್ರವನ್ನು ಮಾಡ್ತಾರೆ ಮೂರನೇ ಪದ್ಯದಲ್ಲಿ ರೋಮಕೂಪಗಳು ಪೃಥಕ್ ಪೃಥಕ್ ಆ ಮಹಾಪುರುಷನ ಸುಮೂರ್ತಿಯ ತಾಮರಸ ಜಾಂಡಗಳ ತದ್ಗತ ವಿಶ್ವರೂಪಗಳ ಶ್ರೀಮಹಿಳೆ ರೂಪಗಳ ಗುಣಗಳ ಸೀಮೆಗಾಣದೆ ಯೋಚಿಸುತ್ತಾ ಮಮಸ್ವಾಮಿ ಮಹಿಮೆಯಂತೆಂಡ್ ಎನ್ ತುಂಟೆಂದ್ ಅಡಿಗಡೆಗೆ ಬೆರಗಾದ ರೋಮಕೋಪಗಳೊಳಗೆ ಪೃಥಕ್ ಪೃಥಕ್ ಅಂದರೆ ಪ್ರತ್ಯೇಕವಾಗಿ ಆ ಮಹಾಪುರುಷನಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನ ಮೂರ್ತಿಯನ್ನು ಬ್ರಹ್ಮಾಂಡಗಳನ್ನು ಅದರೊಳಗಿರುವಂಥ ವಿಶ್ವರೂಪಗಳನ್ನು ಮಹಾಲಕ್ಷ್ಮೀ ದೇವಿ ಸದಾ ಆಲೋಚನೆ ಮಾಡ್ತಾ ಇದ್ದರೂ ಆ ರೂಪಗಳ ಗುಣಗಳ ಕೊನೆಯನ್ನು ಕಾಣದೇ ಇರ್ತಾಳೆ ಇಂತಹ ನನ್ನ ಸ್ವಾಮಿಯ ಮಹಾಮಹಿಮೆ ಎಂಥ ಅದ್ಭುತವಾಗಿದೆ ಅಂತ ಅಡಿಗಡೆಗೆ ಬ್ರಹ್ಮದೇವರದನ್ನು ನೋಡಿ ಆಶ್ಚರ್ಯವನ್ನು ಪಡ್ತಾರೆ ಪರಮಾತ್ಮನ ಪ್ರತಿಯೊಂದು ರೋಮ ಬ್ರಹ್ಮಾಂಡ ತುಂಬಿದೆ ಅದರಿಂದಾಗಿ ಭಗವಂತ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರೆಸ್ಕೋತಾನೆ ಈ ವಿಚಾರವನ್ನು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಇರುವ ಒಂದೇ ಬ್ರಹ್ಮಾಂಡವೇ ಪರಮಾತ್ಮನ ಪ್ರತಿಯೊಂದು ರೂಪಕೋಪದಲ್ಲೂ ಕೂಡ ಆಶ್ರಯ ಪಡೆದಿದೆ ಅಂತ ಅಭಿಪ್ರಾಯ ಆ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಭಗವಂತನ ಸಕಲ ರೂಪಗಳು ಕೂಡ ನೆಲೆಸಿವೆ ಇದು ಇನ್ನೊಂದು ರೀತಿಯಾಗಿರ್ತಕ್ಕಂಥ ಅದ್ಭುತ ಚಿಂತನೆ ಇಂತಹ ರೂಪ ಗುಣಗಳ ಕೊನೆಯನ್ನು ಮಹಾಲಕ್ಷ್ಮೀ ದೇವಿಯು ಕೂಡ ಕಾಣಲಿಕ್ಕೆ ಶಕ್ಯ ಇಲ್ಲ ಸಾಕಲೆಯನ್ನು ಪರಿಪೂರ್ಣ ಕಾಣೋದು ಸಾಧ್ಯ ಇಲ್ಲ ಇದು ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಮಹಿಮೆ ಇದನ್ನೆಲ್ಲ ಚಿಂತನೆ ಮಾಡ್ತಾ ಅತ್ಯಂತ ಆಶ್ಚರ್ಯಪಡ್ತಾರೆ ಬ್ರಹ್ಮದೇವರು ತಾಮರಸ ಜಾಂಡ ತಾಮರಸ ಅಂದರೆ ಕಮಲ ತಾಮರಸ ಜ ಅಂದರೆ ಕಮಲ ಜ ಚತುರ್ಮುಖ ಬ್ರಹ್ಮದೇವರು ತಾಮರಸ ಪ್ಲಸ್ ಅಂಡ ಅಂದರೆ ಬ್ರಹ್ಮಾಂಡ ನಾಲ್ಕನೇ ಪದ್ಯದಲ್ಲಿ ಒಂದ ಜಾಂಡದಳೊಂದು ರೂಪದೊಳೊಂದು ಅವಯವದೊಳೊಂದು ನಖದಳು ಒಂದು ಗುಣಗಳ ಪಾರುಗಾಣದೆ ಕೃತಪುಟಾಂಜಲಿ ಮಂದಜಾಸನ ಪುಲಕ ಪುಲಕಾನಂದ ಬಾಷ್ಪ ತೊದಲ್ ನುಡಿ ಮಹಿಮೆ ಗಭೀರ ತರವೇಂದ ಒಂದು ಬ್ರಹ್ಮಾಂಡದೊಳಗೆ ಒಂದು ರೂಪದೊಳಗೆ ಒಂದು ಅವಯವದೊಳಗೆ ಒಂದು ನಖದೊಳಗೆ ಅಡಗಿರುವಂಥ ಒಂದೊಂದು ಗುಣದ ಕೊನೆಯನ್ನು ಅಂತ್ಯವನ್ನು ಕಾಣಲಿಕ್ಕಾಗದೆ ಕೈಜೋಡಿಸಿ ಬ್ರಹ್ಮ ದೇವರು ಮತ್ತೆ ರೋಮಾಂಚನದಿಂದ ಕಣ್ಣನಲ್ಲಿ ಆನಂದ ಬಾಷ್ಪವನ್ನು ಸುರಿಸ್ತಾ ತೊದುಲ್ ಇಂದಿರಾಪತಿಯಾಗಿರ್ತಕ್ಕಂಥ ಪರಮಾತ್ಮನ ಮಹಿಮೆ ಅತ್ಯಂತ ಗಹನವಾದದ್ದು ಅಂತ ಸ್ತೋತ್ರವನ್ನು ಭಕ್ತಿಯಿಂದ ಮಾಡ್ತಾರೆ ಒಂದು ಬ್ರಹ್ಮಾಂಡ ಒಂದು ರೂಪ ಒಂದು ಅವಯವ ಅದರಲ್ಲೂ ಅದರ ನಖ ಅಂದರೆ ಉಗುರು ಮೊದಲಾಗಿರ್ತಕ್ಕಂಥ ಪ್ರತಿಯೊಂದು ಸ್ಥಳದಲ್ಲೂ ಭಗವಂತನ ಮಹಿಮೆಯನ್ನು ಕೊನೆಯಿಲ್ಲದೆ ತುಂಬಿರೋದನ್ನು ಕಂಡು ಬ್ರಹ್ಮದೇವರು ರೋಮಾಂಚರ ಮತ್ತು ಆನಂದ ಮಾತು ಹೊರಡದೆ ಭಗವಂತನ ಅಚಿಂತ್ಯದ್ಭುತ ಮಹಿಮೆಯನ್ನು ಸ್ತೋತ್ರ ಮಾಡ್ತಾರೆ ಮಂದಜಾಸನ ಅಂದರೆ ಕಮಲಾಸನ ಬ್ರಹ್ಮ ಗಭೀರತರ ಅಂದರೆ ಗಭೀರತಮ ಅಂತಲೇ ಅರ್ಥ ಮತ್ತ ಪರತರ ನಾಣ್ಯಕ್ಕೆ ಕಿಂಚಿದಸ್ಥಿ ಧನಂಜಯ ಅಂತ ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳದಂತೆ ಪರಮಾತ್ಮನ ಮಹಿಮೆ ಅನ್ನೋದು ಘನಮಹಿಮ ಪರಮಾತ್ಮ ಇಷ್ಟು ಅಂತ ಸಕಲೇನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಪರಮಾತ್ಮ ಅವನ ರೋಮಕೋಪಗಳೊಳಗೆ ಪೃಥಕ್ ಪೃಥಕ್ ಪ್ರತ್ಯೇಕವಾಗಿ ಆ ಮಹಾಪುರುಷನ ಅನೇಕ ಮೂರ್ತಿಗಳಿದೆ ಜಗದ ಉದರ ಅಂತ ಕರೆಸ್ಕೊಳ್ಳುವಂತಹ ಮಹಾಮೂರ್ತಿ ಆ ಮಹಾಪುರುಷನ ಪ್ರತ್ಯೇಕ ರೋಮ ಕೂಪಗಳಲ್ಲಿ ಅಡಗಿದೆ ಅಣೋರಣಿಯಾನ್ ಮಹತೋ ಮಹಿಯಾನ್ ಅಚಿಂತ್ಯದ್ಭುತ ಮಹಿಮೆ ಇದು ಭಗವಂತನದ್ದು ಅದೇ ರೋಮಕೂಪದೊಳಗೆ ತಾಮರಸಜ ಅಂದರೆ ಪದ್ಮಜಾ ಜಾತರಾಗಿರ್ತಕ್ಕಂಥ ಕಮಲಾಸನ ಅಂತ ಕರೆಸ್ಕೊಳ್ಳುವಂತಹ ಬ್ರಹ್ಮನ ಅಂಡಗಳು ಅಂದರೆ ಬ್ರಹ್ಮಾಂಡಗಳು ಕೂಡ ಇದೆ ತದ್ಗತ ಆ ಬ್ರಹ್ಮಾಂಡಗತವಾಗಿರ್ತಕ್ಕಂಥ ವಿಶ್ವರೂಪಗಳೂ ಇದೆ ಮತ್ತು ಶ್ರೀ ಮಹಿಳೆಯ ರೂಪಗಳು ಗುಣಗಳು ಅಂದರೆ ಲಕ್ಷ್ಮೀದೇವಿಯ ರೂಪಗಳು ಗುಣಗಳು ಎಲ್ಲವೂ ಇದೆ ಇವುಗಳಿಗೆ ಸೀಮೆ ಅಥವಾ ಪರಿಮಿತಿ ಅನ್ನೋದೇ ಇಲ್ಲ ಪಾರ ಅಂದರೆ ಅಂತ್ಯ ಅನ್ನೋದೇ ಇಲ್ಲ ಇವುಗಳ ಸೀಮೆ ಕಾಣದೇ ಯೋಚಿಸ್ತಾ ಮಂದಜಾಸನ ಅಂದರೆ ಚತುರ್ಮುಖ ಬ್ರಹ್ಮದೇವರು ಮಮಸ್ವಾಮಿ ಮಹಿಮೆ ಎಂತುಂಟೆಂದು ಅಡಿಗಡೆಗೆ ಬೆರಗಾದ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ಭಗವಂತನ ಮಹಿಮೆಯನ್ನು ಒಂದು ಅಜಾಂಡದಳು ಒಂದು ರೂಪದಳು ಒಂದು ಅವಯವದಳು ಒಂದು ನಖದಳು ಅಡಗಿರ್ತಕ್ಕಂಥ ಒಂದೊಂದು ಗುಣಗಳಿಗೆ ಕೊನೆಯನ್ನೇ ಕಾಣದೆ ಕೃತಪುಟಾಂಜಲಿ ಅಂದರೆ ಭಕ್ತಿಯಿಂದ ಕೈ ಮುಗಿದು ಪುಲಕ ಪುಲಕ ಅಂದರೆ ರೋಮಾಂಚಿತರಾಗಿ ಆನಂದ ಪಾಷ್ಪಗಳನ್ನು ಉದುರಿಸ್ತಾ ತೊದಲು ನುಡಿಯಿಂದ ಮಹಿಮೆ ಗಭೀರ ಅತಿ ಗಂಭೀರವಾಗಿರುವಂಥದ್ದು ಭಗವಂತನ ಮಹಿಮೆ ಅತಿ ಗಹನವಾಗಿದ್ದು ಮಾತಿಗೂ ಮನಸ್ಸಿಗೂ ನಿಲುಕದೇ ಇರುವಂಥದ್ದು ಅಂತ ಈ ರೀತಿಯಾಗಿ ಹೇಳ್ತಾನೆ ಬೇರೆ ಮಾತೇ ಹೊರಡ್ತಾ ಇಲ್ಲ ಇದನ್ನೇ ತೊದಲ್ ನುಡಿಯಿಂದ ಹೇಳ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮ ಮತ್ತು ವಾಯು ಅಂತ ತಿಳಿಸ್ತಾರೆ